ಮೂವತ್ತೈದು ಸೃಷ್ಟಿ ಎಂದರೆ ಅಂಕೆ ರಹರಿಯು ಬಂದು ಕೈ ಮುಗಿದು ಯಾರೋ ಮಹಾಪಾವದ ದರ್ಶನಕ್ಕೆ ಆತುರವಾಗಿ ಬಂದಿರುವರು ಎಂದು ಭಿನ್ನಿಸಿದನು ಅದು ಆಗುಂತಕರ ಕಾಲವಲ್ಲ ಆದರೂ ಮಹುಷನು ಬೇಸರಗೊಳ್ಳದೆ ಅವರನ್ನು ದರ್ಶನ ಮಂದಿರಕ್ಕೆ ಕರೆದುಕೊಂಡು ನಡೆ ಎಂದು ತಾನೂ ಹಿಂದೆಯೇ ಬಂದನು ಬಂದವರು ನಿಯತಿದೇವಿ ಆಕೆಯು ಇಂದಿನನ್ನು ಕಂಡು ವಿನಯದಿಂದ ನಮಸ್ಕರಿಸಿ ತಾನು ಬಂದ ಕಾರ್ಯವನ್ನು ನಿವೇದಿಸಿದಳು ಮಹಾಪ್ರಭುಗಳು ಶಿಪಿಕೋತ್ಸವ ಏಳು ದಿನ ನಡೆಯಬೇಕೆಂದು ಗೊತ್ತು ಮಾಡಿ ಮಾಡಿರುವುದರಂತೆ ಹಾಗಾದರೆ ಮನುಷ್ಯ ಎಲ್ಲವೂ ವ್ಯತ್ಯಾಸವಾಗಿ ಹೋಗಿ ನಾನು ಮಾಡಬೇಕಾಗಿರುವುದು ಏನು ಉಳಿಯದೇ ಹೋಗುವುದು ಹಾಗೆಂದರೇನು ಅದನ್ನು ವಿಶೇಷವಾಗಿ ಹೇಳುದೇವಿ ದೇವ ತಮ್ಮ ಏಳು ದಿನದ ಶಿಪಿಕೋತ್ಸವದಿಂದ ಮಧ್ಯಮ ಬಹು ಪರಿವರ್ತನೆಗಳಾಗುವು ಅದು ರಜೋಗುಣಪೂರ್ಣವಾದ ಲೋಕ ಇಲ್ಲಿ ಯಾವಾಗಲೂ ಒಳ್ಳೆಯದು ಕೆಟ್ಟದ್ದು ಇರಬೇಕು ಅಂಥವರಲ್ಲಿ ತಮ್ಮ ಶಿಬಿರೋತ್ಸವದಿಂದ ಎಲ್ಲರೂ ಒಳ್ಳೆಯದೇ ಆಗಿ ಟ್ಟು ಬೂದು ಎಂಬ ಭೇದವೇ ಇಲ್ಲದೆ ಹೋದರೆ ನಾನು ಅಲ್ಲಿ ಮಾಡಬೇಕಾದದ್ದು ಏನು ಉಳಿಯುವುದಿಲ್ಲ ಅಲ್ಲಿಗೆ ಸ್ಥಿತಿಯೇ ಲೋಪವಾಗುವುದು ಅದನ್ನು ಭಿನ್ನವಿಸಲು ಬಂದಿದ್ದೇನೆ ಹಾಗಾದರೆ ಏನು ಮಾಡಬೇಕೆಂದುವೆ ಆಗ್ನೆಯ ಸ್ಥಾನವು ತಮ್ಮದು ತಾವು ಏನಿದ್ದರೂ ಆಜ್ಞಾ ವಾಹಕರು ನಾವು ಏನಿದ್ದರೂ ಆಜ್ಞಾವಾಹಕರು ಸ್ಥಿತಿಯು ಈಗಿರ್ತು ಈಗಿರುವಂತಹ ಇರಬೇಕು ಎನ್ನುವುದಾದರೆ ಸನ್ನಿಧಾನವು ಏಳು ದಿನ ಶುಭಿಕೋತ್ಸವ ಮಾಡಿಕೊಳ್ಳಬಾರದು ಮಾಡಿಕೊಳ್ಳುವುದಾದರೆ ಸ್ಥಿತಿ ಪರಿವರ್ತನೆ ಒಪ್ಪಬೇಕು ಯೋಚಿಸಿದರು ಸ್ಥಿತಿಯನ್ನು ಬದಲಾಯಿಸುವುದು ಯಾರಿಗೂ ಸಾಧ್ಯವಿಲ್ಲ ಏನು ಮಾಡಬೇಕು ಕೊನೆಗೆ ಆಕೆಯನ್ನೇ ಕೇಳಿದನು ನೀನು ಸ್ಥಿತಿ ದೇವತೆ ಈ ವಿಚಾರದಲ್ಲಿ ನೀನು ಹೇಳಿದಂತೆ ಕೇಳುವೆವು ಹೇಳು ಹಾಗಾದರೆ ಸ್ಥಿತಿಯು ಹೀಗೀಗಿರುವಂತೆಯೇ ಇರಬೇಕು ಅದಕ್ಕಾಗಿ ತಾವು ಶಿಬಿರೋತ್ಸವವನ್ನು ಏಳು ದಿವಸ ನಡೆಸಬಾರದು ಮೂರು ದಿನಕ್ಕೆ ನಿಲ್ಲಿಸಿ ಬಿಡಬೇಕು ಅದು ಸಾಧ್ಯವಿಲ್ಲ ಶಿಬಿರೋತ್ಸವ ಒಂದು ವಾರ ನಡೆದರೆ ನಡೆದೇ ನಡೆಯುವುದು ಅದು ಹಾಗೆಂದು ಇತ್ಯರ್ಥವಾಗಿರುವುದು ಇಲ್ಲಿ ಸಪ್ತರ್ಷಿಗಳ ಸನ್ನಿಧಿಯಲ್ಲಿ ಇಂದಿನ ಗೊತ್ತು ಮಾಡಿರುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ ನಿಯತಿಯು ಹೆದರಿ ಕೈ ಮುಗಿದು ಸ್ವಾಮಿ ಒಂದು ಆಗ್ನೆಯು ಇನ್ನೊಂದು ಆಜ್ಞೆಯನ್ನು ಬಂಧು ಬಂಧಿಸಬಾರದು ಹಾಗಾ ಹಾಗಾಗುವುದಾದರೆ ಆಗ್ನಾವಾದ ನಿರ್ವಾಹಕರು ಸ್ವಾಮಿಗೆ ಅದನ್ನು ಬಂದು ನಿವೇದಿಸಬೇಕು ಅದನ್ನು ಸರಿ ಮಾಡುವುದು ಸ್ವಾಮಿಯ ಕೆಲಸ ಆದ್ದರಿಂದ ಬಂದು ಭಿನ್ನವಿಸಿದ್ದೇನೆ ಏನಾದರೂ ಒಂದು ಉಪಾಯವನ್ನು ಹೇಳು ನಮ್ಮ ಆಗ್ನ ನಿರ್ವಾಹಕರು ಯಾಂತ್ರಿಕ ಪುರುಷರಲ್ಲ ದೇವ ಶಿಬಿಗಿಕೋಶವು ಏಳು ದಿನಗಳ ಪೂರ್ಣವಾಗಿ ನಡೆಯುವುದಂತೆ ನಾವೊಂದು ಅಡ್ಡಿಯನ್ನು ತಂದುಡ್ಡಳು ಅಪ್ಪಣೆಯಾಗಬೇಕು ಯಾವುದೂ ಈ ಲೋಕದಲ್ಲಿ ಪೂರ್ಣವಾಗಬಾರದು ಅಪೂರ್ಣವಾಗಿಯೇ ಉಳಿಯಬೇಕು ಇದು ಬ್ರಹ್ಮನಿಗೆ ನಿಯಮ ಸನ್ನಿಧಾನವು ಅದಕ್ಕೆ ವಿರುದ್ಧವಾಗಿ ನಡೆಯಬಾರದು ಹಾಗಲ್ಲ ತಮ್ಮನ್ನು ಅದಕ್ಕೆ ವಿರುದ್ಧವಾಗಿ ನಡೆಯುವ ನಡೆಯಬಿಡುವುದಿಲ್ಲ ಏನು ಅದೇ ನಿಜವಾದರೂ ಈಗ ತಾವು ಆಗ್ನಾರಕರು ನಾವು ನಿರ್ವಾಹಕರು ಆದ್ದರಿಂದಾಗಿ ವರವನ್ನು ಕೇಳುವೆವು ಕೊಡದಿದ್ದರೆ ತುಂಟಸವನ್ನು ಕಟ್ಟಿ ಕರೆಯುವಂತೆ ವರವನ್ನು ಕಿತ್ತುಕೊಳ್ಳುವೆವು ಇಲ್ಲವೇ ನಿಯತಿಯು ಉತ್ತರ ಕೊಡಲಿಲ್ಲ ನಕ್ಕು ತಲೆಯನ್ನು ಬಗ್ಗಿಸಿದಳು ಅದೇ ಉತ್ತರವಾಯಿತು ಹೌದು ನೀವು ಆಜ್ಞಾವಾಹಕರು ಆದರೆ ಸಲ್ಲುವ ಅಗ್ನೆಯನ್ನು ಮಾತ್ರವೇ ಮಾಡಬೇಕಾದ ನಮ್ಮ ಗೌರವ ಆಯಿತು ಈಗೇನು ಮಾಡಬೇಕು ನಿಯತಿ ಸ್ವಾಮಿಗೆ ಸಮ್ಮತವಾದರೆ ಏಳನೆಯ ದಿನ ಶಿಪಿಕೆಯಲ್ಲಿರುವಾಗಲೇ ತಾವು ಸಮಾಧಿ ಭಂಗ ಮಾಡಿಕೊಳ್ಳಬೇಕು ಅದರಿಂದ ತಮ್ಮ ಸನ್ನಿಧಿಗೆ ಕೊಂಚ ಶ್ರಮವಾಗಬಹುದು ಆದರೂ ಲೋಕವುದಿಲ್ಲ ಉಚ್ಚುಂಖಲವಾಗುವುದಿಲ್ಲ ಇಲ್ಲದಿದ್ದರೆ ತುಟಿ ಮೀರಿದ ಹಲ್ಲಾಗುವುದು ಆದ್ದರಿಂದ ನನಗೆ ಈ ವರವನ್ನು ಕೊಡಬೇಕು ಎಂದು ನಿಯತಿ ದೇವಿಯು ನಮಸ್ಕಾರ ಮಾಡಿದರು ವರವೆನ್ನುತ್ತಡ ಇಂದನು ಮದ್ದು ಮೆತ್ತಗಾಗಿ ಮರುಮಾತನಾಡದೆ ಆಗಬಹುದು ಎಂದರು ನಿಯತಿಯು ಹಸುನ್ಮುಖಾಗಿ ಇಂಧನಿಗೆ ಮತ್ತೆ ನಮಸ್ಕರಿಸಿ ಮುಗಿಕೊಂಡಳು ಇಂದನು ಅಲ್ಲಿಯೇ ಶತಪಥ ತಿರುಗುತ್ತಾ ಹೌದು ಸ್ವರ್ಗ ಮತ್ತೆ ಪಾತಾಳಗಳೆಲ್ಲ ಮೃತ್ಯುವಿನ ಮೆರವಣಿಗೆ ಮೊದಲು ಕೊನೆ ಎರಡು ಇಲ್ಲವಾಗುವುದು ಕಲ್ಪಾಂತಕ ಕಲ್ಪಾಂತದಲ್ಲಿ ಮತ್ತೆ ಲೋಕದಲ್ಲಿ ದಿನ ದಿನವೂ ಗಳಿಗೆ ಗಳಿಗೆಯೂ ಹುಟ್ಟಿದ ಹೆಜ್ಜೆಯನ್ನು ಸಾವಿನ ಇಡುತ್ತಿರುವಾಗ ಪೂರ್ಣವಾಗುವುದರಲ್ಲಿ ಬಂತು ಪೂರ್ಣತೆಯು ಬ್ರಹ್ಮವಿದ್ಯ ಬ್ರಹ್ಮವಿದ್ಯೆಯ ಬ್ರಹ್ಮವಿದ್ಯೆ ಎಲ್ಲೊಂದರಲ್ಲಿ ಅಲ್ಲದೆ ಇನ್ನಲ್ಲಿ ಬಂದು ಇಷ್ಟಕ್ಕೂ ಏಳು ದಿನವಂತೂ ಶಿವಿಕೋತ್ಸವವು ನಡೆದೇ ನಡೆಯುವುದು ಕೊನೆಯಲ್ಲ ಅಷ್ಟು ಭಂಗವಾದರೆ ನಮಗೇನು ಹಾನಿ ಎಂದು ಸಮಾಧಾನ ಪಟ್ಟಿಕೊಂಡನು ಹಾಗೆಯೇ ಅದೇ ಚಿತ್ರ ಚಿತ್ರವೃತ್ತಿಯಲ್ಲಿರುವಾಗ ವಿರಜಾದೇವಿಯು ಬಂದು ಕಾಣಿಸಿಕೊಂಡಳು ಶಚಿ ಶಚೀಂದ್ರರು ಬರುವ ಕಾಲವಾಯಿತು ಅವರನ್ನೆಲ್ಲೇ ನೋಡಿ ನೋಡುವಿರಿ ಎಂದಳು ನೌಶನು ವಿರಜಾದೇವಿಯ ಭುಜದ ಮೇಲೆ ಸ್ನೇಹದಿಂದ ಕೈಯಿಟ್ಟು ಆ ದಂಪತಿಗಳನ್ನು ಈ ದಂಪತಿಗಳು ನಿನ್ನ ಅಪ್ಪಣೆಯಾದರೆ ನಿನ್ನ ಅಂತಃಪುರದಲ್ಲಿ ಕಾಣುವರು ಎಂದನು ಬಿರಿಜಾದೇವಿಯು ಸಮೀಪಗತವಾಗಿ ಆತನ ವಿಶಾಲವಾದ ಎದೆಯಲ್ಲಿ ಹುದುಗಿಕೊಳ್ಳುವಂತೆ ತನ್ನ ಮಗವನ್ನಿಟ್ಟು ತಾವು ಅಪ್ಪನೆ ಕೊಡಿಸುವುದು ಸರ್ವಥಾ ಸರಿ ಇಂದ ದಂಪತಿಗಳು ಈಗ ದೂರದವರಲ್ಲ ಅವರನ್ನು ಅಂತಃಪುರದಲ್ಲಿ ಅಲ್ಲದೆ ಇನ್ನೆಲ್ಲಿ ಕಂಡರೂ ದೂರ ಮಾಡಿದರೆ ನೊಂದುಕೊಂಡರು ಸರಿ ದಯಮಾಡಿಸಿ ಎಂದು ಗಂಡನನ್ನು ಅಂತಃಪುರಕ್ಕೆ ಕರೆದೊಯ್ದರು ದಂಪತಿಗಳು ಇಬ್ಬರು ಮಾತನಾಡಿಕೊಂಡು ಇಂದ ದಂಪತಿಗಳನ್ನು ಸ್ವಾಗತಿಸಲು ಸಿದ್ದರಾದರು ಬಂದವರಿಗೆ ಮಂಗಳಾರತಿ ಮಾಡಿದರು ರತ್ನದ ಹರಿವಾಣವೂ ಸಿದ್ಧವಾಯಿತು ಮಾಡಲು ರತ್ನದ ಹರಿವಾಣುವ ಸಿದ್ದವಾಯಿತು ಕಲ್ಪವೃಕ್ಷವು ಕೊಟ್ಟ ದುಂಡುಮೊಗ್ಗಿನ ಹಾರಗಳು ಸಿದ್ಧವಾಯಿತು ಕಾಲಿಕೆಯಾಗಿ ಚಿಂತಾಮ ರತ್ನಾಭರಣಗಳು ಸಿದ್ಧವಾದವು ದಂಪತಿಗಳು ಕುಳಿತುಕೊಳ್ಳುವುದು ರತ್ನಾಸನವು ಅರೆ ಅನಿಯಾಯಿತು ಹೀಗೆ ಸರ್ವಸನ್ನದರಾಗಿ ಕಾದರು ಸಕಾಲದಲ್ಲಿ ಶಶೀಂದ್ರರು ಬಂದರು ಸಾಮಾನ್ಯವಾದ ವೇಷಭೂಷಣಗಳಿಂದ ಬಂದಿದ್ದಾನೆ ಇಂದನ್ನು ಪೀತಾಂಬರವನ್ನು ಹುಟ್ಟಿದ್ದಾನೆ ಇನ್ನೊಂದನ್ನು ಹೊದಿದ್ದಾನೆ ತಲೆಯ ಮೇಲೆ ಹೇಮಕಿರಿಟ್ಟ ಹೊಂದಿದೆ ದೇವರ ಸಹಜವಾದ ಗಂಧಮಾಲಯಗಳು ಜೊತೆಗೆ ಕಾಲಿನ ರತ್ನಗಳು ಕೆತ್ತಿರುವ ಚಿನ್ನದ ಆಭರಣವೊಂದು ಹಸ್ತ್ರಾಭರಣಗಳು ಕರ್ಣಾಭರಣಗಳು ಇವಿನ ಇನ್ನೇನೂ ಜೊತೆಗೆ ಕಾಲಿನಲ್ಲಿ ರತ್ನಗಳು ಕೆತ್ತಿರುವ ಚಿನ್ನದ ಆಭರಣವೊಂದು ಹಸ್ತಾಭರಣಗಳು ಕರ್ಣಾಭರಣಗಳು ವಿನಾ ಇನ್ನೇನೂ ಇಲ್ಲ ಶಚಿಯು ಅಷ್ಟೇ ರತ್ನ ಖಚಿತವಾದ ಬೂಟಾ ಸಿರಿಟ್ಟು ಬೂಟಾರವಿಕೆಯನ್ನು ತೊಟ್ಟಿದ್ದಾಳೆ ಹಸ್ತಾಭರಣ ಕಂಠಾಭರಣ ಪಾದಾಭರಣಗಳ ಜೊತೆಗೆ ಮೇಖಲೆಯೊಂದನ್ನು ಧರಿಸಿದ್ದಾಳೆ ತಲೆಯ ಮೇಲೆ ಒಂದು ರತ್ನ ಇನ್ನು ಏನೂ ಇಲ್ಲ ಶಚೀಂದ್ರಹು ವಿರಹ ಶಚೀಂದ್ರೂ ವಿರುಜಾ ನಹುಶನಿಗೆ ನಮಸ್ಕಾರ ಮಾಡಲು ಬಂದರು ಅವರನ್ನು ತಡೆದು ನಹುಶನು ನೀನು ನಿತ್ಯೇಂದ್ರ ನಾನು ನಮಿತ್ಯ ಕೇಂದ್ರ ನನಗೆ ನೀನು ನಮಸ್ಕಾರ ಮಾಡುವುದೇ ಎಂದನು ಇಂದನು ಆ ಮಾತು ಆದರೆ ಬುದ್ದಿಯಲ್ಲಿ ಪ್ರಭಾವದಲ್ಲಿ ಸಾಮರ್ಥ್ಯದಲ್ಲಿ ಪ್ರತಿಯೊಂದರಲ್ಲೂ ನೀನು ನನಗಿಂತ ಹೆಚ್ಚು ಅಲ್ಲದೆ ಹತ್ಯೆಗೆ ಸಿಕ್ಕಿ ಗೋಳಿಡುತ್ತಿದ್ದ ನನ್ನನ್ನು ಉದ್ದರಿಸಿರುವೆ ಇಂತಹ ಪರೋಪಕಾರರಿಗೆ ನಾನೇನು ತಾನೇ ವಿಚಾರ ಉಪಚಾರ ಮಾಡಲಿ ಎಂದು ತಾವು ತಂದಿದ್ದ ವಸ್ತ್ರಾಭರಣ ಗಂಧಮಾಲ ಪತ್ನಿ ಸಮೇತನಾದ ಇಂದ ಪತ್ನಿ ದ್ವಿತೀಯನಾದ ನಹುಶನಿಗೆ ಒಪ್ಪಿಸಿದನು ಗಿರಿಜಾ ನಹುಶನು ಅದನ್ನೆಲ್ಲ ಸ್ವೀಕರಿಸಿ ಶಚೀಂದ್ರರನ್ನು ಆಸತ್ರ ರತ್ನಾಸಂದ್ರದಲ್ಲಿ ಕೂಡ ಕುಳ್ಳರಿಸಿ ಆರತಿಯ ಆರತಿಯನ್ನೆತ್ತೆ ಹಾರಗಳನ್ನು ಹಾಕಿ ಕಾಣಕಗಳನ್ನು ಒಪ್ಪಿಸಿದರು ಪರಸ್ಪರ ಸ್ವಾಗತದಿಂದ ಉಭಯ ದಂಪತಿಗಳು ಸಂತುಷ್ಟರಾಗಿ ಕುಶಲ ಪ್ರಶ್ನಾದಿಗಳಿಂದ ಒಬ್ಬರನ್ನೊಬ್ಬರು ಗೌರವಿಸಿದರು ನಹುಶನು ಹೇಳಿದನು ಇಂದ್ರ ನೀನು ಬಂದಿದ್ದು ಬಹು ಸಂತೋಷವಾಯಿತು ಈ ಶಿಬಿರೋತ್ಸವವನ್ನು ಪೂರೈಸಿಕೊಂಡು ನಾನು ಮಿರಜಾದೇವಿಯೊಡನೆ ವಾನಪ್ರಸ್ಥಕ್ಕೆ ತೆರಳಿದನು ನೀನು ನಿನ್ನ ಇಂದ್ರಾಧಿಪತ್ಯವನ್ನು ನಿರಾಂತಕವಾಗಿ ವಹಿಸಿಕೊಳ್ಳಬಹುದು ಇಂದ್ರನು ಸಂಕೋಚದಿಂದ ಹೇಳಿದನು ಅದು ಕೂಡದು ಎಂದು ಹೇಳುವುದಕ್ಕೆ ನಾನು ಬಂದಿದ್ದು ಅಷ್ಟೇ ಅಲ್ಲ ನಿನಗೆ ಶಶಿಪತ್ವವು ಬೇಕೆಂದು ಅಪೇಕ್ಷಿಸಿದೆಯಂತೆ ಶಚಿಯು ತನ್ನ ಶಚಿ ಶಚಿತ್ವವನ್ನೆಲ್ಲ ನಿನ್ನ ಅಪ್ಪಣೆಯಾದರೆ ಒಪ್ಪಿಸುವಳು ನಾವು ತಮ್ಮ ಸಖರಾಗಿ ತಮ್ಮ ದಾಸರಾಗಿ ಕೊನೆಯವರೆಗೂ ಇದ್ದು ಬಿಡಬೇಕು ಅರಸನು ವಿರಜೆಯು ಶಶಿದೇವಿಯ ಮುಖವನ್ನು ನುಡಿದರು ಅರಸ ಸಲಿಗೆಯಿಂದ ನುಡಿಯುವಾಗ ಏಕವಚನವಲ್ಲದೆ ಬಹುವಚನವನ್ನು ಶೋಭಿಸದು ಮಹುವಿಷ್ಣು ಮಹಾವಿಷ್ಣುವಲ್ಲದೆ ಇನ್ನು ಯಾರೂ ಮಾಡುವುದಕ್ಕಾಗಲು ಉಪಕಾರ ಮಾಡಿ ದೇಶಾಂತರಗತನಾಗಿದ್ದ ಪತಿಯನ್ನು ಕರೆಸಿಕೊ ಕರೆಯಿಸಿಕೊಟ್ಟೆ ಉಪಕಾರ ಯಾರು ಆದ್ದರಿಂದ ನಿನ್ನಲ್ಲಿ ಏಕವಚನವನ್ನು ಉಪಯೋಗಿಸಿದರೆ ಸಹಿಸಿಕೋ ನಾನೇನು ಮಾತನಾಡಿಕೊಂಡೆವು ನೀನು ಮಾಡಿದಂತೆ ಮಾಡಿ ಹತ್ಯೆಯನ್ನು ನಿವಾರಿಸಿಕೊಳ್ಳಬಹುದಾಗಿತ್ತು ನಮಗೆ ಬುದ್ಧಿಯೂ ಓಡಲಿಲ್ಲ ಆದ್ದರಿಂದ ನೀನು ಬುದ್ಧಿಯಲ್ಲಿ ಜ್ಯೇಷ್ಠನಾದೆ ಆದ್ದರಿಂದ ಹೇಗೂ ಹೇಗೂ ನೀನೇ ನಿಂದ ಪದವಿಗೆ ಯೋಗ್ಯನು ನೀನು ಶತೀ ಬಯಸಿದೆ ಎಂದು ನೀನು ಈ ದೇಹವನ್ನು ಅಪೇಕ್ಷಿಸುವೆಯೇ ಎಂದು ಹೆದರಿ ನಾನು ನಿನ್ನನ್ನು ಸಾರಿದೆ ಆದರೆ ಧೀರೋದ್ದಾತನಾದ ನಿನಗೆ ಬೇಕಾದದು ಹೆಣ್ಣವೆಂದು ತಿಳಿದು ಹೆಣ್ಣಾದ ನಾನು ಎಷ್ಟು ಸಂತೋಷಪಟ್ಟೆವಲ್ಲಯಾ ಅಲ್ಲದೆ ದೇವ ನಿಜವಾಗಿ ಹೇಳುವೆನು ಹೆಣ್ಣಿಗೆ ಸರ್ವ ಒಂದು ತೂಕ ತಾನು ಹೊಂದಿದ ಪತಿಯೇ ಒಂದು ತೂಕ ಹಾಗೆ ಸರ್ವಸೌಭಾಗ್ಯಗಳಿಗಿಂತ ಹೆಚ್ಚಾದ ಪ್ರತಿಭಾಗ್ಯವನ್ನು ಮಾಂಗಲ್ಯ ಭಾಗ್ಯವನ್ನು ಕರುಣಿಸದಿನಿ ನಿನಗೆ ನಾನು ಏನು ತಾನೇ ಒಪ್ಪಿಸಿದೆ ಅದರಿಂದ ನನ್ನಲ್ಲಿದ್ದ ಇಂದ್ರಾಣಿತ್ವವನ್ನು ನಿನ್ನ ಪೊಣೆಯಾದರೆ ವಿರಜಾದೇವಿಗೆ ಒಪ್ಪಿಸುವೆನು ದೇವತೆಗಳು ಋಷಿಗಳು ಪಿತೃಗಳು ಸೇರಿ ನಿನಗೆ ಅನುಗ್ರಹಿಸಿರುವ ಈ ತ್ರೈಲೋಕ್ಯಾಧಿಪತ್ಯವನ್ನು ಕೊನೆಯವರೆಗೂ ಅನುಭವಿಸು ಮೂರು ಲೋಕದವರು ನಿನ್ನನ್ನು ನಿನ್ನ ಸರ್ವಥಾ ಜ್ಯೇಷ್ಠ ನಾದನವನನ್ನು ಧರ್ಮಪರಾಯಣ ಪರಾಯಣನನ್ನು ಅರಸನನ್ನಾಗಿ ಪಡೆದು ಸುಖಿಸುವ ಭಾಗ್ಯವನ್ನು ಹೊಂದಲಿ ಬುದ್ಧಿಯಿಂದ ಎತ್ತಿ ಎಸರದ ಹೂವಿನಂತೆ ನಿರರ್ಗಳವಾಗಿ ಸಹಜ ಸುಂದರವಾಗಿ ಹೃದಯದಿಂದ ಶಚಿದೇವಿಯ ಭಾಷಣಗಳನ್ನು ಕೇಳಿ ದಂಪತಿಗಳು ಆನಂದಾನುಭವವನ್ನು ಪಡೆದರು ಅದನ್ನು ಪೂರ್ಣವಾಗಿ ಅನುಭವಿಸುವವನಂತೆ ನಹುಶನು ಒಂದು ಗಳಿಗೆ ಸಮನಿದ್ದು ವಿರಜಾದೇವಿಯ ಸಮ್ಮತಿಯನ್ನು ಸನ್ನೇಹದಿಂದ ಪಡೆದು ಹೇಳಿದನು ಶಚಿದೇವಿ ನೀನು ಪತಿಭಕ್ತಿಯೆಂದು ನನ್ನ ಮೇಲೆ ಅಪಾರವಾದ ಗೌರವವು ಬಂದಿದೆ ಇಂದೆ ನೀನು ಬಂದಾಗ ನಿನ್ನನ್ನು ನಾನು ತಾವೂ ಎಂದು ಸಂಬೋಧಿಸುವುದು ನಿನಗೆ ನೆನಪಿರಬಹುದು ಈಗ ನೀನಾಗಿ ದೊಡ್ಡ ಮನಸ್ಸು ಮಾಡಿ ನಾನು ಅಧಿಕಾರ ಸ್ಥಾನದಲ್ಲಿ ಮಾಡಬೇಕಾಗಿದ್ದು ಮಾಡಿ ಮಾಡಿದ ಕೆಲಸವನ್ನು ಪರಮೋಪ ಪರಮೋಪಕಾರವೆಂದು ಭಾವಿಸಿ ನನ್ನನ್ನು ನಿನ್ನ ಆಪ್ತೆಷ್ಠರಲ್ಲಿ ಪರಿಗಣಿಸಿ ಗೌರವಿಸಿರುವೆ ಒಂದು ಗಳಿಗೆ ಮುಂಚೆ ಇಂದಿನಿಗೆ ನಾನು ಭಿನ್ನವಿಸುವುದನ್ನು ಭಿನ್ನವಿಸಿದದ್ದನ್ನು ಏಕೆಮರತೆ ನಾವು ಭೋಗದ ಪ್ರಕಾಷ್ಠತೆಯನ್ನು ಅನುಭವಿಸಿದೆವು ಮನುಷ್ಯ ದೇಹದಲ್ಲಿ ದಿವ್ಯ ಮನಸ್ಸನ್ನು ಧಾರಣೆ ಮಾಡಿ ಮಾನಷಾನಂದಕ್ಕಿಂತ ಕೋಟಿ ಕೋಟಿ ಹೆಚ್ಚಾದ ಆನಂದವನ್ನು ಅನುಭವಿಸಿದೆವು ಈಗ ನಮಗೆ ಹೇಗಿರುವುದು ಬಲ್ಲಯ್ಯ ಬೃಹಸ್ಪತಿಯ ಆನಂದವು ಇಂದ್ರಾನಂದಕ್ಕಿಂತ ನೂರು ಮಡಿಯಂತೆ ಅದು ನಿಜವೆಂದು ಯಮವರ್ಣರು ಉಪದೇಶಿಸಿದೆ ಬ್ರಹ್ಮ ವಿದ್ಯಾನುಭವದಿಂದ ತಿಳಿದಿರಲು ಮತ್ತೆ ನಾವೇಕೆ ಈ ಪದವಿಗೆ ಅಂಟಿಕೊಳ್ಳಲಿ ಅದರಿಂದ ನಾನು ಅರ್ಥಾತ್ ನಾವು ಮುಂದಿನ ಪಯಣಕ್ಕೆ ಸಿದ್ಧರಾಗಿರುವೆವು ಈಗ ನಿಮ್ಮಿಂದ ನಮಗೆ ಆಗಬೇಕಾದ ಉಪಕಾರ ಹೊಂದಿದೆ ಅದು ದ್ವಿಮುಖವಾದುದು ಅದನ್ನು ಮಾಡಿಕೊಟ್ಟರೆ ಸಾಕು ಶಚೀಂದ್ರರಿಬ್ಬರು ಅಪ್ಪಣೆ ಮಾಡು ಏನು ಬೇಕಾದರೂ ನಾವು ಮಾಡುತ್ತೇವೆ ಸಿದ್ಧವಾಗಿದ್ದೇವೆ ಎಂದು ಹೇಳಿದರು ಮಹುಶನು ನಗುತ್ತಾ ಹೇಳಿದನು ಶಿವಿಕೋತ್ಸವವು ಮುಗಿಯುತ್ತಲೋ ಈ ಇಂದಾದವನ್ನು ವಹಿಸಿಕೊಳ್ಳುವುದೊಂದು ಹಾಗೆಯೇ ನಿನಗೆ ಪ್ರಜಾಪತಿಯು ಕೊಟ್ಟಿರುವ ಬ್ರಹ್ಮವಿದ್ಯೆಯನ್ನು ನನಗೆ ಅನುಗ್ರಹಿಸಿ ಬ್ರಹ್ಮವಿದ್ಯಾ ಸ್ವರೂಪಣಿಯಾದ ಉಮಾದೇವಿಯನ್ನು ಪ್ರತ್ಯಕ್ಷ ಮಾಡಿಕೊಂಡು ಕೊಡುವುದೊಂದು ಈ ಎರಡು ಅಂಗಗಳ ಉಪಕಾರವನ್ನು ಮಾಡು ಇಂದನ್ನು ನಗುತ್ತಾ ಹೇಳಿದನು ನಿನಗೆ ಇಂದ ಪದವಿ ಬಂದಾಗ ಇದೆಲ್ಲವೂ ಬಂದೇ ಇದೆ ಅದರಿಂದ ಗುರುವಾಗಿ ಅಲ್ಲ ಮಿತ್ರನಾಗಿ ಮಿತ್ರನು ಕೊಡುವಂತೆ ಅಥವಾ ಉಪಕೃತನು ತನ್ನ ಉಪಕಾರ ಸ್ಮರಣದಿಂದ ಕೃತಜ್ಞತೆಯಿಂದ ಒಪ್ಪಿಸುವ ಕಾಣಿಕೆಯಂತೆ ನಿನ್ನಲ್ಲಿರುವುದನ್ನು ನಿನಗೆ ಗುರುತು ಮಾಡಿಕೊಡುವವನು ಅದು ಮೊದಲಾಗಲಿ ಆಮೇಲೆ ಮತ್ತೊಂದನ್ನು ಕುರಿತು ಯೋಚಿಸೋಣ ಆಗಬಹುದುಗಳು ವೃತ್ತಿಗಳು ದೇಹವಿರುವವರಿಗೂ ವೃತ್ತಿಗಳುಂಟು ಆ ವೃತ್ತಿಗಳನ್ನು ಮೀರಿ ನಿವೃತ್ತಿಯಾಗಿರುವುದೇ ಅದನ್ನು ತಿಳಿಯುವುದೇ ಬ್ರಹ್ಮವಿದ್ಯೆ ವೃತ್ತಿಗೆ ಮೀರಿದವನಿಗೂ ವೃತ್ತಿಗಳುಂಟು ಸೂರ್ಯನನ್ನು ಕಂಡವನ್ನ ಸೂರ್ಯನ ಕಿರಣಗಳನ್ನೆಲ್ಲ ಸೂರ್ಯನೇ ಕಾಣುವಂತೆ ವೃತ್ತಿ ಸಾಕ್ಷಿಯನ್ನು ಅರಿತವನ ವೃತ್ತಿಗಳು ತಾವು ಹೋದಡೆಯಲ್ಲೆಲ್ಲ ಆ ಸಾಕ್ಷಿಯನ್ನು ತೋರಿಸುವುದು ಆಗ ನಾಮರೂಪಗಳು ಹಾದು ತೋರಿಸುವುದು ನೋಡು ನೋಡು ನಾನು ಹೇಳ್ತಿದ್ದಂತೆ ಅನುಭವವೂ ಬಂತು ಆ ಅನುಭವವನ್ನು ಸಾಕ್ಷಾತ್ಕರಿಸು ಆಕೆಯು ದರ್ಶನ ಕೊಡುವಳು ಅದು ನಿನ್ನ ಕಣ್ಣದ ಕಣ್ಣೆಗರಿಗೆ ನಿಂತಿರುವಳು ಬ್ರಹ್ಮವಿದ್ಯಾ ಸ್ವರೂಪ ಉಮಾದೇವಿಯು ಅರಸನು ಉಮಾದರ್ಶನದಿಂದ ಸಂತೃಪ್ತನಾಗಿ ಮಾನಸೋಪಚಾರಗಳಿಂದ ಆರಾಧಿಸಿದನು ಆಕೆಯು ಪ್ರಸನ್ನಳಾಗಿ ಅರಸ ನಿನ್ನ ಇಂದಿನ ವೃತ್ತಿಗಳು ಹರಿದಡೆಯಲ್ಲೆಲ್ಲ ಅಷ್ಟೇನು ಪ್ರತಿಭೋಧದಲ್ಲೂ ನಿನಗೆ ನಾಮರೂಪ ರೂಪರಹಿತವಾದ ಬ್ರಹ್ಮದ ಸಾಕ್ಷಾತ್ಕಾರವಾಗಲಿ ಎಚ್ಚರಿಕೆ ಆನಂದವನ್ನು ಅನುಭವಿಸುವವನ್ನೂ ನೀನಲ್ಲ ಆನಂದವು ನೀನು ನೀನು ಆನಂದವು ಪ್ರತ್ಯೇಕವೆಂದು ಕೊಂಡಾಗ ಕಾಣುವವಳು ಎಂದು ರಹಸ್ಯವನ್ನು ಬೋಧಿಸಿ ಕಣ್ಮರೆಯಾದಳು ಅರಸನಿಗೆ ಕೂಡಲೇ ಎಚ್ಚರಿಕೆಯಾಯಿತು ಮತ್ತೆ ಇಂದನ್ನು ಮಾತನಾಡಿದನು ದೇವ ಇನ್ನು ಹಿಂದುತ್ವವನ್ನು ಗ್ರಹಿಸುವ ಮಾತು ಅದು ನನ್ನೊಬ್ಬರ ವಿಷಯವಲ್ಲ ಅಗ್ನಿವಾಯುಗಳು ದೇವಗುರುವು ಗೊತ್ತು ಮಾಡಬೇಕಾದ ವಿಷಯ ದಯವಿಟ್ಟು ಅವರನ್ನು ಅರಸನು ಆಗಲೆಂದನು ಮತ್ತೊಂದು ಕ್ಷಣದೊಳಗಾಗಿ ಅವರೆಲ್ಲ ಬಂದರು ಅವರೆಲ್ಲರ ಸಮ್ಮುಖದಲ್ಲಿ ಇಂದನು ಮತ್ತೆ ಸರ್ವ ರೀತಿಯಿಂದಲೂ ನನಗಿಂತ ಶ್ರೇಷ್ಠನಾಗಿರುವ ಈತನೇ ಈ ಕಲ್ಪಾಂತರದ ಕಲ್ಪಾಂತರದವರೆಗೂ ಇಂಧನ ಆಗಿರಬೇಕೆಂದು ನನ್ನ ಕೋರಿಕೆ ಈತನು ಶುಭಕೋತ್ಸವವಾದ ಮೇಲೆ ಇಂದ ಬಿಟ್ಟು ಬಿಡಬೇಕು ಎಂದಿರುವನು ಇದನ್ನು ನೀವೆಲ್ಲವೂ ವಿಮರ್ಶಿಸಬೇಕು ಎಂದು ಹೇಳಿದನು ಅಗ್ನಿವಾಯುಗಳು ಹೇಳಿದರು ನಿತ್ಯ ನೈಮಿತ್ತಿಕ ಸಂಬಂಧದಿಂದ ನೀನು ಜ್ಯೇಷ್ಠನು ಈಗ ನೀನು ಉಪಕೃತನಾಗಿರುವುದರಿಂದ ನಿನ್ನೆ ಜ್ಯೇಷ್ಠತ್ವವು ಈತನಿಗೆ ಬಂದಿರುವುದು ಆದ್ದರಿಂದ ನೀನು ಸೋಲಬೇಕು ಆಯಿತು ಈತನು ಇಂದನಾದರೆ ನೀನೇನು ಮಾಡುವೆ ಶಚಿಯು ತನ್ನ ಇಂಗಾಳಿತ್ವವನ್ನು ವಿರಜಾದೇವಿ ಒಪ್ಪಿಸುವ ನಾವಿಬ್ಬರೂ ಈತನ ಸೇವಕನಾಗಿ ಈತನ ಋಣವನ್ನು ತಿಳಿಸಿಕೊಳ್ಳುವೆವು ಪ್ರಭುವಿನಾತು ಅಥವಾ ಅಂಬ ನಾನು ಈತನಿಗೆ ಉಪಕ ಉಪಕಾರವಾಗಲೆಂದು ಯಾವ ಕಾರ್ಯವನ್ನು ಮಾಡಲಿಲ್ಲ ನಾನು ಬಿಟ್ಟುಕೊಡುವ ಹಿಂದತ್ವವನ್ನು ವಹಿಸಿಕೊಳ್ಳಲು ಇನ್ನೊಬ್ಬನು ಸಿದ್ದನಾಗಿರಬೇಕೆಂದು ಹಾಗೆ ಮಾಡಿದ್ದೇನೆ ಆದ್ದರಿಂದ ಉಪಕಾರದ ಭಾರವೂ ಇಲ್ಲ ಋಣವೂ ಇಲ್ಲ ದೇವಗುರುವು ಯೋಚಿಸಿದನು ಈತನು ಬ್ರಹ್ಮ ವಿದ್ಯಾರ್ಥವಾಗಿ ಸರ್ವವನ್ನು ತ್ಯಾಗ ಮಾಡುವಾಗ ನಾವು ಅಡ್ಡಿ ಬರುವುದು ಸರ್ವಥಾ ಸರಿಯಲ್ಲ ಆದ್ದರಿಂದ ನಾನು ಹೀಗೆ ಹೇಳುವೆನು ಶಿಬಿಕೋತ್ಸವ ಆಗುವವರೆಗೂ ಶಚೀಂದ್ರರು ಈ ಇಂದ್ರರು ಮಿತ್ರರು ಅನುಯಾಯಿಗಳೂ ಆಗಿರಲಿ ಅಗ್ನಿವಾಯುಗಳು ಆಗಬಹುದು ಎಂದರು ಶಚಿಯು ಅದುವರೆಗೂ ವಿರಜಾದೇವಿಯು ಇಂದ್ರಾಣಿಯಾಗಲಿ ಎಂದರು ಆಕೆಯೂ ಒಪ್ಪಲಿಲ್ಲ ಆಗ್ನಧಾರಿಗಳಾಗಿರುವ ವಿಚಾರದಲ್ಲಿ ಇನ್ನೂ ಅಷ್ಟು ಮಾತುಕತೆ ನಡೆಯಿತು ಕೊನೆಗೆ ಸುರುಗುರುವು ಹೇಳಿದಂತೆ ಶಚೀಂದ್ರರು ಇಂದ್ರ ಮಿತ್ರರು ಅನುಯಾಯಿಗಳೂ ಆಗಿರುವುದೆಂದು ಗೊತ್ತಾಯಿತು